ಶ್ರೀ ಗುರುಭ್ಯೋ ನಮಃ ಹರಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ವಿದ್ಯೇಶ್ವರ ಸಂಹಿತೆ ಮೊದಲನೆಯದು ಅದರಲ್ಲಿ ಹದಿನೇಳನೇ ಅಧ್ಯಾಯನ ನೋಡ್ತಾ ಇದ್ದೆವು ಈಗಾಗಲೇ ಮಿತವಾದ ಆಹಾರವುಳ್ಳುವನು ಜಿತೇಂದ್ರಿಯನು ಪರರಿಗೆ ದ್ರೋಹವನ್ನು ಎಣಿಸದೇ ಇರತಕ್ಕಂಥವನು ಆಗಿದ್ದು ಶಿವ ಭಗವಂತನ ಪೂಜೆಯನ್ನು ಮಾಡ್ತಾ ಇರತಕ್ಕಂಥವನು ತಪೋಯೋಗಿ ಅಂಥೇಳಿ ಅದಕ್ಕಿಂತ ಮೊದಲು ನಾವು ಹೇಳಿದೆವು ಕ್ರಿಯಾಯೋಗಿ ಅಂದರೆ ಪೂಜೆ ಮಾಡತಕ್ಕಂಥವನು ಕ್ರಿಯಾ ತಪೋ ಜಪೈ ಯುಕ್ತಾ ಮೂರು ವಿಧದ ಯೋಗಿಗಳಿದ್ದಾರೆ ತ್ರಿವಿಧ ಶಿವಯೋಗಿನ ಧನಾ ವಿಭವೈಶ್ಚವ ಹಣವೇ ಮುಂತಾದ ಸಂಪತ್ತುಗಳಿಂದ ಧನ ವಸ್ತುಗಳಿಂದ ಭಗವಂತನ ಸೇವೆಯನ್ನು ಮಾಡತಕ್ಕಂಥವ್ರು ವಿವಿಧ ರೀತಿಯಲ್ಲಿ ಆಮೇಲೆ ಕರಾದಿ ಅಂಗೈರ ನವಾದಿ ಭಿ ಷಡಂಗಗಳಿಂದ ಅಥವಾ ಸಾಷ್ಟಾಂಗ ನಮಸ್ಕಾರ ಅಷ್ಟಾಂಗಗಳಿಂದ ನಮಸ್ಕಾರ ಮಾಡುವಂಥದ್ದು ಅಥವಾ ಆ ಕೈಕಾಲು ಅಂಗ ಶರೀರ ಭಗವಂತನ ಸೇವೆ ಮಾಡುವಂಥದ್ದು ಈ ರೀತಿ ಮಾಡುವಂಥವನಿಗೆ ಪೂಜಾ ಯೋಗಿ ಅಥವಾ ಕ್ರಿಯಾಯೋಗಿ ಅಂಥೇಳಿ ಹೇಳ್ತಾರೆ ಆಮೇಲೆ ತಪೋಯೋಗಿ ಅಂತೇಳಿದರೆ ಇಂಥದ್ದನ್ನು ಮಾಡಿಕೊಂಡು ಅದರೊಟ್ಟಿಗೆ ಮಿತ ಮಿತಾಹಾರಿಯಾಗಿ ಇಂದ್ರಿಯವನ್ನು ಗೆದ್ದು ಇಂದ್ರಿಯಗಳನ್ನು ಪರದ್ರೋಹರಹಿತನಾಗಿರ್ತಕ್ಕಂಥವನು ತಪೋಯೋಗಿ ಸದಾ ಇದೆಲ್ಲ ಇದ್ದುಕೊಂಡು ಆಮೇಲೆ ಯಾವಾಗಲೂ ಶುದ್ಧನಾಗಿ ಸರ್ವ ಕಾಮಗಳಿಂದ ವರ್ಜಿತನಾಗಿ ಸರ್ವ ಕಾಮನೆಗಳನ್ನು ಬಿಟ್ಟವನಾಗಿ ಯಾವಾಗಲೂ ಜಪ ನಾಮ ಜಪ ಭಗವಂತನ ನಾಮ ಜಪನ ಮಾಡ್ತಾ ಇದ್ದು ಮನಸ್ಸನ್ನು ನಿಯಂತ್ರಿಸ್ತಾ ಇದ್ದರೆ ಶಾಂತ ಶಮನ ಮನಃಶಮನ ಪ್ರಶಮನಗೊಂಡವನಾಗಿದ್ದರೆ ಜಪಯೋಗಿ ಅಂತೇಳಿ ಹೇಳ್ತಾರೆ ಅಂಥೇಳಿ ಅಲ್ಲಿವರೆಗೆ ಬಂದಿದ್ದೇವೆ ಮುಂದೆ ಉಪಚಾರೈ ಷೋಡಶಬಿ ಪೂಜೆಯ ಶಿವಯೋಗಿ ನಾ ಸಾಲೋಕ್ಯಾಧಿಕ್ರಮಣೈ ಕ್ರಮೇಣ ಶುದ್ಧೋ ಮುಕ್ತಿಂ ಲಭೇ ನರಹ ಜಪಯೋಗ ಮಥೋ ವಕ್ಷೇಗದ ಶೃಣು ತ ವಿಜಾ ಅಂದರೆ ಷೋಡಶೋಪಚಾರ ಹದಿನಾರು ಉಪಚಾರಗಳಿಂದ ಶಿವಯೋಗಿಗಳನ್ನು ಪೂಜಿಸಿ ಶುದ್ಧನಾದಂತಹ ವ್ಯಕ್ತಿಯು ನನ್ನ ಸಾಲೋಕ್ಯಾದಿ ಕ್ರಮದಿಂದ ಕ್ರಮ ಮುಕ್ತಿಯನ್ನು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾರ್ಷ್ಠಿ ಸಾಯುಜ್ಯ ಅಂತೇಳಿ ನಾನು ಕ್ರಮ ಆ ರೀತಿಯಾಗಿ ಹೊಂದುತ್ತಾನೆ ಅಂತೇಳಿ ಹೇಳ್ತಾರೆ ಶುದ್ಧನಾಗಿ ಮುಕ್ತಿಯನ್ನು ಹೊಂದುತ್ತಾನೆ ಜಪಯೋಗಮಥೋ ವಕ್ಷ್ಯೇ ಜಪಯೋಗವನ್ನು ಹೇಳ್ತೇನೆ ಗದತಶ್ ವಿಜಾ ಅದರ ಉ ಹೇಗೆ ಅಂತೇಳಿ ಹೇಳ್ತೇನೆ ಕೇಳಿರಿ ಏ ವಿಪ್ರೋತ್ತಮರೆ ತಪಕರ್ತು ಜಪ್ರೋಕ್ತೋ ಯಜ್ಜಪರಿಮಾರ್ಜತೆ ಶಿವನಾಮನಃ ಪೂರ್ವ ಚತುರ್ಥ್ಯಾಂ ಪಂಚತತ್ವಕ ತಪಸ್ಸನ್ನ ಆಚರಿಸುವವನು ಅವಶ್ಯವಾಗಿ ಜಪವನ್ನು ಮಾಡಬೇಕು ತಪಃಃಕರ್ತು ಜಪ ಪ್ರೋಕ್ತಃ ತಪವನ್ನು ಮಾಡತಕ್ಕಂಥವನಿಗೆ ಜಪವು ಹೇಳಲ್ಪಟ್ಟಿದೆ ಪ್ರೋಕ್ತವಾಗಿದೆ ಯಪನ್ ಪರಿಮಾರ್ಜತೆ ಶಿವನಾಮ ನಮಃ ಪೂರ್ವ ಜಪವನ್ನು ಮಾಡಿದರೆ ಚಿತ್ತವು ಶುದ್ಧಿ ಆಗ್ತದೆ ತೊಳೆದಾಗ ಆಗ್ತದೆ ಮನಸ್ಸಿನ ಕಲ್ಮಶಗಳನ್ನೆಲ್ಲ ಪರಿಮಾರ್ಜನ ಅಂದರೆ ಶಿವ್ ಚೆನ್ನಾಗಿ ತೊಳೆದಾಗ ಆಗ್ತದೆ ಪರಿತಃ ಮಾರ್ಜನಂ ಶಿವನಾಮ ನಮಃ ಪೂರ್ವ ಚತುರ್ಥ್ಯಾಂ ಪಂಚತತ್ವಕಂ ಸ್ಥೂಲ ಪ್ರಣವರೂಪಂ ಹಿ ಶಿವಪಂಚಾಕ್ಷರಂ ಏ ಬ್ರಾಹ್ಮಣರೇ ಶಿವಪಂಚಾಕ್ಷರ ಅಂಥೇಳಿದ್ರೆ ಏನು ಚತುರ್ಥಿ ವಿಭಕ್ತಿಯಂತವಾಗಿಯೂ ಶಿವ ಅಂತಕ್ಕಂಥ ಶಬ್ದಕ್ಕೆ ಚತುರ್ಥಿ ವಿಭಕ್ತಿ ಅಂತ ಸೇರಿಸಿದಾಗ ಅದು ಶಿವಾಯ ಅಂಥೇಳಿ ಆಗ್ತದೆ ಶಿವನಿಗೆ ಅಂಥೇಳಿ ಆದಿಯಲ್ಲಿ ನಮಃ ನಮಃ ಪೂರ್ವ ನಮಃ ಪದವುಳ್ಳದಾಗಿಯೂ ಆಮೇಲೆ ಪಂಚತತ್ವಕಂ ಅಂದರೆ ಐದು ತತ್ವಗಳು ಅಥವಾ ಅಕ್ಷರಗಳೊದ್ದಾಗಿ ಶಿವಾಯ ನಮಃ ಮೊದಲಾಯಿತು ನಮಃ ಶಿವಾಯ ಐದಕ್ಷರ ಆಯಿತು ಹ್ಞೂ ಇರತಕ್ಕಂಥ ಶಿವನಾಮ ಇದು ಶಿವಪಂಚಾಕ್ಷರಂ ದುಜಾಹ ಸ್ಥೂಲ ಪ್ರಣವ ರೂಪಂ ಹಿ ಹಾಗೆ ಓಂ ನಮಃ ಶಿವಾಯ ಅಂತ ಕೂಡ ಹೇಳುವಂಥ ಕ್ರಮ ಏನು ಮೊದಲಿಗೆ ಓಂ ಮಂತ್ರವು ಸ್ಥೂಲ ಪ್ರಣವ ರೂಪವಾದ ಶಿವಪಂಚಾಕ್ಷರಿ ಮಂತ್ರ ಅಂತೇಳಿ ಸ್ಥೂಲ ಪ್ರಣವ ರೂಪಂ ಹಿ ಶಿವಪಂಚಾಕ್ಷರಂ ತ್ರಿಜಾ ಓಂ ನಮಃ ಶಿವಾಯ ಪಂಚಾಕ್ಷರ ಜಪೇನೈವ ಸರ್ವಸಿದ್ಧಿಂ ಲಭೇನ್ನರ ಈ ಪಂಚಾಕ್ಷರ ಜಪವನ್ನು ಮಾಡಿದರೆ ಎಲ್ಲ ಸಿದ್ಧಿಗಳನ್ನು ಪಡೀತಾನೆ ಇಷ್ಟಾರ್ಥ ಸಿದ್ಧಿಗಳನ್ನೆಲ್ಲವನ್ನು ಪಡೀತಾನೆ ಅಂತೇಳಿ ಪ್ರಣವೇನಾ ಸಂಯುಕ್ತಂ ಸದಾ ಪಂಚಾಕ್ಷರಂ ಜಪೇತ್ ಗುರೂಪದೇಶಂ ಸಂಗಮ್ಯ ಸುಖವಾಸೇ ಸುಭೂತಲೇ ಗುರುಮುಖದಿಂದ ಮಂತ್ರೋಪದೇಶವನ್ನು ಪಡೆದು ಯಾವ ತೊಂದರೆಯೂ ಇಲ್ಲದೆ ಸುಖವಾಗಿರತಕ್ಕಂತಹ ಪ್ರದೇಶದಲ್ಲಿ ವಿಘ್ನಗಳು ಇಲ್ಲದಿರತಕ್ಕಂತಹ ಪ್ರದೇಶದಲ್ಲಿ ಕುಳಿತು ಪ್ರಣವೇನ ಆದಿ ಸಂಯುಕ್ತ ಸದಾ ಪಂಚಾಕ್ಷರಂ ಜಪೇತ್ ಅಂತೇಳಿ ಪಂಚಾಕ್ಷರವನ್ನು ಜಪಿಸಬೇಕು ಯಾವಾಗಲೂ ಅದರಲ್ಲಿ ಓಂಕಾರವು ಮೊದಲಿಗೆ ಇರಬೇಕು ಆಮೇಲೆ ಪಂಚಾಕ್ಷರ ಹಾಗಾದ ಪರಿಪೂರ್ಣ ಸಿದ್ಧಿಯನ್ನು ಕೊಡ್ತದೆ ಓಂ ನಮ ಶಿವ ಅಂತೇಳಿ ಗುರು ಉಪದೇಶವನ್ನು ಪಡೆದು ಮಾಡಬೇಕು ಇದನ್ನು ಸುಖವಾಸೆ ಸುಭೂತಲೇ ಒಳ್ಳೆಯ ಸುಖವಾಗಿರೋದ್ರಿಂದ ಭೂಪ್ರದೇಶದಲ್ಲಿ ಯಾವುದೇ ಅಡೆತಡೆಗಳು ಅಗ್ನಿ ವಿಘ್ನಗಳು ಇಲ್ಲದಕ್ಕಂಥ ಪ್ರದೇಶದಲ್ಲಿ ಕುಳಿತು ಪೂರ್ವ ಪಕ್ಷೇ ಶುಕ್ಲ ಎರಡು ಪಕ್ಷಗಳು ಶುಕ್ಲ ಪಕ್ಷದಲ್ಲಿ ಚಂದ್ರನ ವೃದ್ಧಿ ಆಗ್ತದೆ ಹುಣ್ಣಿಮೆ ಆಗ್ತದೆ ಶುಕ್ಲಪಕ್ಷದ ಕೊನೆಗೆ ಕೃಷ್ಣ ಪಕ್ಷದಲ್ಲಿ ಚಂದ್ರನ ಕ್ಷಯ ಆಗ್ತದೆ ಕೊನೆಗೆ ಅಮಾವಾಸ್ಯ ಆಗ್ತದೆ ಹಾಗೆ ಪೂರ್ವಪಕ್ಷ ಅಂತ ಹೇಳಿದರೆ ಶುಕ್ಲಪಕ್ಷ ಪೂರ್ವಪಕ್ಷೇ ಸಮಾರಭ್ಯ ಕೃಷ್ಣಭೂತಾವಧಿ ವಿಜಾ ಮಾಘಂ ಭಾದ್ರಂ ವಿಶಿಷ್ಟು ಸರ್ವಲ ಸರ್ವಕಾಲೋತ್ತಮೋತ್ತಮ ಶುಕ್ಲಪಕ್ಷದಲ್ಲಿ ಪ್ರಾರಂಭಿಸಿ ಕೃಷ್ಣಪಕ್ಷದವರೆಗೆ ಶಿವಪಂಚಾಕ್ಷರಿ ಜಪವನ್ನು ಮಾಡಬೇಕು ಮಾಘ ಮಾಸ ಮಾಘಂ ಭಾದ್ರಂ ವಿಶಿಷ್ಟ ಅಂತೂ ಮಾಘ ಮತ್ತು ಭಾದ್ರಪದ ಮಾಸಗಳು ಶಿವಪುಂಚಾಕ್ಷರಿ ಮಂತ್ರ ಜಪಕ್ಕೆ ಅತ್ಯುತ್ತಮವಾದ ಕಾಲ ಸರ್ವಕಾಲ ಉತ್ತಮ ಉತ್ತಮ ಕಾಲಗಳಲ್ಲಿ ಎಲ್ಲ ಉತ್ತಮ ಕಾಲಗಳಲ್ಲಿ ಉತ್ತಮವಾದದ್ದು ಮಾಘ ಮಾಸ ಮತ್ತು ಭಾದ್ರಪದ ಮಾಘ ಮಾಸದಲ್ಲಿ ಶಿವರಾತ್ರಿ ಬರ್ತದೆ ಮಾಘ ಫಾಲ್ಗುಣ ಅಂತ ಹೇಳ್ತೇವೆ ನೋಡಿ ಅಂದರೆ ಫಾಲ್ಗುಣ ಕೊನೆಗೆ ಬರುವಂಥದ್ದು ಶಿವರಾತ್ರಿ ಕಳೆದ ನಂತರ ಅಂದರೆ ಅಲ್ಲಿ ಯುಗಾದಿಗೆ ಮೊದಲು ಮಾಘ ಪಾಲ್ಗುಣ ಅಲ್ಲಿಗೆ ಮುಗೀತ ಆಮೇಲೆ ಪುನಃ ಚೈತ್ರ ವೈಶಾಖ ಹಾಗೆ ಬರ್ತದೆ ಯುಗಾದಿ ನಂತರ ಹಾಗೆ ಅದು ಇನ್ನೊಂದು ಭಾದ್ರಪದ ಮಾಸ ಹ್ಞೂ ಭಾದ್ರಪದ ಮಾಸ ಇಲ್ಲಿ ಬರ್ತದೆ ಭಾದ್ರಪದ ಶುಕ್ಲ ಚೌತಿ ನೋಡಿ ಅಲ್ಲಿ ಬರ್ತದೆ ಸೆಪ್ಟೆಂಬರು ಸಾಧಾರಣ ಆ ಸಮಯದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಹ್ಞೂ ಭಾದ್ರಪದ ಮಾಸದಲ್ಲಿ ಅಲ್ಲಿ ಕೂಡ ಆ ಶುಕ್ಲಪಕ್ಷ ಭಾದ್ರಪದ ಮಾ ಮಾ ಮಾಸದ ಕೂಡ ಈ ಶಿವಪುಂಜಾಕ್ಷರಿ ಮಂತ್ರ ಒಳ್ಳೆಯದು ಮಾಡಿದರೆ ಹಾಗೆ ಮಾಘ ಮಾಸದಲ್ಲಿ ಆಮೇಲೆ ಹೇಳ್ತಾರೆ ಏಕವಾರಂ ಏಕವಾರಿತಾಶಿ ತು ವಾಗ್ಯೋ ನಿಯತೆಂದ್ರಿಯ ಸ್ವಸತೃಣಂಚ ಶುಶ್ರೂಷಣಂಚ ನಿತ್ಯಶ ನಿತ್ಯೂ ಏಕವಾರಂ ಮಿತಾಶಿ ಆಹ್ ಆಹಾರವನ್ನ ಮಿತವಾಗಿ ಆಹಾರವನ್ನು ತೆಕ್ಕೊಂಡು ಮಿತಾಶಿ ವಾಗ್ಯತೋ ನಿಂದ್ರಿಯ ಮಾತಿನಲ್ಲಿ ಕೂಡ ಹಾಗೆ ನಿಯಂತ್ರಣ ಇರಬೇಕು ಅಂದರೆ ಮೌನ ಆಚರಿಸಬೇಕು ವಾಗ್ಯತಃ ಅಂದರೆ ನೀ ಯಥೇಂದ್ರಿಯ ಹಾ ಯಥೇಂದ್ರಿಯ ಅಂದರೆ ಇಂದ್ರಿಯಗಳನ್ನು ಬಿಗಿಹಿಡಿದು ಹಾಗೆ ಮಾತನ್ನು ಕೂಡ ಬಿಗಿಹಿಡಿದು ವಾಗೀಂದ್ರಿಯ ಅಂದರೆ ಅದು ಇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು ಬರ್ತದೆ ಪಂಚಕರ್ಮೇಂದ್ರಿಯು ವಾಕ್ ಒಂದು ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಅಂತೇಳಿ ವಾಕ್ ಅಂದರೆ ಮಾತು ಪಾಣಿ ಕೈ ಪಾದ ಕಾಲು ಪಾಯು ಅಂದರೆ ಗುದ ಉಪಸ್ಥ ಲಿಂಗ ಹೀಗೆ ಪಂಚಕರ್ಮೇ ಇಂದ್ರಿಯಗಳು ಎಲ್ಲವನ್ನು ನಿಯಂತ್ರಿಸಿ ಮಿತಾಶಿಯಾಗಿ ಮಿತ ಆಹಾರವನ್ನು ತಕ್ಕೊಂಡು ಹಾಗೆ ಆಸೆ ಆಶೆ ಅಂತಕ್ಕಂಥದ್ದು ಕಾಮನೆಗಳನ್ನು ನಿಯಂತ್ರಿಸಿ ಮಿತಿಗೊಳಿಸಿ ಅವುಗಳನ್ನು ಕೂಡ ಸ್ವಸ್ಯ ರಾಜಪಿತೃಣಂಚ ಶುಶ್ರೂಷಣಂಚ ನಿತ್ಯಶಃ ತನ್ನ ಮಾತಾಪಿತೃಗಳು ಮತ್ತು ರಾಜ ಒಡೆಯಾದ ಸೇವೆಯನ್ನು ಮಾಡಬೇಕು ನಿತ್ಯವು ಏಕವಾರಂ ನಿತ್ಯವು ಮಿತವಾದಂಥ ಆಹಾರಗಳವನಾಗಿ ಜಿತೇಂದ್ರಿಯಾಗಿದ್ದು ಮೌನದಿಂದ ಒಂದು ಬಾರಿ ಜಪಿಸಬೇಕು ಅಂತೇಳಿ ಹೇಳ್ತಾರೆ ಏಕವಾರ ಪಂಚಾಕ್ಷರಿಯನ್ನು ಅಂದರೆ ಆ ಒಂದು ಬಾರಿ ಜಪಿಸಿದರೂ ಅದರ ಫಲ ಹೆಚ್ಚಿದೆ ಯಾವಾಗ ಆತನು ನಿತ್ಯವೂ ಅದನ್ನು ಮಾಡಬೇಕು ಮಿತವಾದ ಆಹಾರ ಉಳ್ಳುವನಾಗಿರಬೇಕು ಮಿತವಾದ ಆಸೆಗಳು ಉಳ್ಳುವವನಾಗಿರಬೇಕು ಹಾಗೆ ಜಿತೇಂದ್ರಿಯನಾಗಿರಬೇಕು ಆಮೇಲೆ ಮೌನವೃತ ವಾಗ್ ನಿಯಂತ್ರಣ ಮಾತಿನ ನಿಯಂತ್ರಣ ಕೂಡ ಅವನಿಗೆ ಇರಬೇಕು ಮಾತಾಪಿತಿಗಳು ಸೇವೆ ಮಾಡ್ತಾ ಇರಬೇಕು ರಾಜ ಮುಂತಾದವಳ ಸೇವೆಯನ್ನು ಮಾಡಬೇಕು ಈ ರೀತಿ ಮಾಡ್ತಾ ಇದ್ದು ಒಂದು ಬಾರಿ ಜಪಿಸಿದರೂ ಕೂಡ ಅದರ ಬಲ ಹೆಚ್ಚಿನದ್ದು ಪಂಚಾಕ್ಷರಿಯನ್ನು ಸಹಸ್ರ ಜಪ ಮಾತ್ರೇನ ಭವೇ ಶುದ್ಧೋನ್ನ ಚಾನಥ ಪಂಚಾಕ್ಷರಂ ಪಂಚಲಕ್ಷಂ ಜಪೇಚ್ ಶಿವಮನು ಸ್ಮರಣ್ ಹಾಗೆ ಸಾವಿರ ಜಪ ಮಾಡಿದರೆ ಆ ಶಿವನ ಸ್ವರೂಪವನ್ನು ಸ್ಮರಣೆ ಮಾಡ್ತಾ ಮಾಡಬೇಕು ಹಾಗೆ ಮಾಡಿದರೆ ಪರಿಶುದ್ಧನಾಗ್ತಾನೆ ಇಲ್ಲದಿದ್ದರೆ ಆಗುವುದಿಲ್ಲ ಪರಿಶುದ್ಧನಾಗಬೇಕಿದ್ರೆ ಸಾವಿರ ಜಪ ಮಾಡಬೇಕು ಪಂಚಾಕ್ಷರಿ ಪಂಚಾಕ್ಷರಂ ಪಂಚಲಕ್ಷಂ ಐದು ಲಕ್ಷ ಜಪೇತ್ ಶಿವಂ ಅನುಸ್ಮರ ಶಿವನ ಸ್ವರೂಪವನ್ನು ಸ್ಮರಿಸುತ್ತಾ ಶಿವನನ್ನು ಸ್ಮರಿಸುತ್ತಾ ಐದು ಲಕ್ಷ ಜಪ ಮಾಡಿದರೆ ಏನಾಗ್ತದೆ ಅಂತ ಹೇಳ್ತಾರೆ ಮುಂದೆ ಪದ್ಮಾಸನಸ್ಥಂ ಎಂತಹ ಶಿವನ ಸ್ವರೂಪವನ್ನು ಸ್ಮರಿಸಬೇಕು ಪದ್ಮಾಸನದಲ್ಲಿ ಕುಳಿತಿರಕು ಪದ್ಮಾಸನಸ್ಥಂ ಶಿವಧಂ ಗಂಗಾ ಚಂದ್ರಕಲಾನ್ವಿತಂ ವಾಮೋರು ಸ್ಥಿತಶಕ್ತ್ಯ ಚೀರಾಜಂತಂ ಮಹಾಗಣೈ ಆ ಶಿವನು ಪದ್ಮಾಸನದಲ್ಲಿ ಕುಳಿತಿರ್ತಕ್ಕಂಥವನು ಶಿವ ತಂ ಅಂದರೆ ಮಂಗಳ ಶುಭ ಅದನ್ನು ದದಾತಿ ಇ ಶಿವಧಂ ಶಿವಂ ದದಾತಿ ಇ ಶಿವದಹ ತಮ್ ಅವನನ್ನು ಮಂಗಳವನ್ನೇ ಸದಾ ಉಂಟು ಮಾಡುವ ತಕ್ಕಂತಹ ಶಿವನನ್ನು ಶಿವದಂ ಗಂಗಾ ಚಂದ್ರಕಲಾನ್ವಿತಂ ಶಿರಸ್ಸಿನಲ್ಲಿ ಗಂಗೆಯನ್ನು ಧರಿಸಿ ಗಂಗಾಧರ ನೆನೆಸಿಕೊಂಡವನನ್ನು ಚಂದ್ರಕಲೆಯುಳ್ಳವನನ್ನು ತಲೆಯಲ್ಲಿ ಚಂದ್ರಶೇಖರನ್ನು ಚಂದ್ರಮೂಳೀಶ್ವರನ್ನು ನೆನೆಸಿಕೊಂಡವನು ಚಂದ್ರಕಲೆ ಅಂಶ ಸಣ್ಣ ಚಂದ್ರ ಅಲ್ಲಿರುವಂಥದ್ದು ಪೂರ್ಣಚಂದ್ರ ಅಲ್ಲ ವಾಮೂರು ಸ್ಥಿತಶಕ್ತಿ ಆಚ ಎಡತೊಡೆಯ ಮೇಲೆ ವಾಮ ಊರು ಎಡತೊಡೆ ಅದರ ಮೇಲೆ ಸ್ಥಿತ ಉಳಿದಿರೋದ್ರಿಂದ ಶಕ್ತಿ ದೇವಿ ಗಿರಿಜೆ ಪಾರ್ವತಿ ವಿರಾಜಿಸ್ತಾ ಇರತಕ್ಕಂಥವು ಆಮೇಲೆ ವಿರಾಜಂತಂ ಮಹಾಗಣಿ ಹಾಗೆ ತನ್ನ ಪ್ರಮಥ ಗಣಗಳು ಮಹಾಗಣಗಳು ಯಾವುದಿದೆ ಅವುಗಳು ಅವುಗಳೊಂದಿಗೆ ಸದಾ ಶತ್ರುಗಳನ್ನು ಪ್ರಮಥನ ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯಗಳುಳ್ಳ ಪ್ರಮಥನಶೀಲರಾದ ಗಣಗಳು ಪ್ರಮಥ ಗಣಗಳು ಅಂತ ಹೇಳಿದರೆ ಪ್ರಥಮ ಅಲ್ಲ ಪ್ರಮಥನ ಶೀಲರ ಅಂತ ಪ್ರಮಥಗಣಗಳು ಮಥನ ಅಂದರೆ ನಾಶ ಅಂತೇಳಿ ಒಂದು ಅರ್ಥ ಇದೆ ಅದರ ಸ್ವರೂಪ ನಾಶ ಆಗ್ತದೆ ಉದಾಹರಣೆ ಮೊಸರನ್ನು ಮಥನ ಮಾಡಿದರೆ ಅಲ್ಲಿ ಬೆಣ್ಣೆ ಮತ್ತು ಮಜ್ಜಿಗೆ ಉತ್ಪತ್ತಿ ಆಗ್ತದೆ ಅಂದರೆ ಮೊಸರು ಇರುವುದಿಲ್ಲ ಹಾಗೆ ಶತ್ರು ಶೇಷ ಇರುವುದಿಲ್ಲ ಶತ್ರು ನಿಶೇಷರಾಗ್ತಾರೆ ರುಂಡಮುಂಡಗಳು ಬೇರೆ ಆಗ್ತದೆ ಅಥವಾ ಅಗ್ನಿಯಲ್ಲಿ ಭಸ್ಮ ಆಗ್ಬೋದು ಅಂತ ಅದರ ಮೊದಲ ಸ್ವರೂಪ ಇರುವುದಿಲ್ಲ ಅಂತಹದ್ದು ಇಲ್ಲಿ ಪ್ರಮಥಗಣಗಳು ಅವರು ಕೂಡ ಒಟ್ಟಿಗೆ ಇರತಕ್ಕಂಥ ಸುತ್ತಮುತ್ತ ಆವರಿಸಿ ನೆರೆದಿರತಕ್ಕಂಥ ಒಂದು ಒಂದು ಸ್ವರೂಪವನ್ನು ಶಿವನ ಸ್ವರೂಪವನ್ನು ಚಿಂತಿಸಬೇಕು ಯಾವಾಗ ಪಂಚಾಕ್ಷರವನ್ನು ಪಂಚಲಕ್ಷ ಜಾಪ ಮಾಡುವಂಥ ಸಂದರ್ಭದಲ್ಲಿ ಐದು ಲಕ್ಷ ಆಮೇಲೆ ಮೃಗಟಂಕಧರಂ ದೇವಂ ಹ್ಞೂ ಅಂದರೆ ಜಿಂಕೆ ಜಿಂಕೆಯ ಶಿಶುವನ್ನು ಕೈಯಲ್ಲಿ ಹಿಡಿದಿದ್ದಾನೆ ಅಂತೇಳಿ ಮೃಗಟಂಕಧರಂ ದೇವಂ ಸಣ್ಣ ಮರಿಯನ್ನ ಹ್ಞೂ ವರದಾಭಯ ಪಾಣಿಕಂ ಹಾಗೆ ಭಕ್ತರಿಗೆ ಸದಾ ಅಭಯ ಅಭಯ ಮುದ್ರೆ ಉಳ್ಳವ ಹ್ಞೂ ಹೆದರಬೇಡಿ ಭಯ ಹೋಗ ಹೊಂದಬೇಡಿ ಅಂತ ವರವನ್ನು ಕೊಡತಕ್ಕಂಥ ಅಭಯ ಹಸ್ತ ಅಭಯ ಮುದ್ರೆ ಉಳ್ಳಂಥವನು ಅಭಯ ಮುದ್ರಾಂಕಿತನ ಹಸ್ತವುಳ್ಳವನು ಸದಾ ಅನುಗ್ರಹ ಕರ್ತಾರಂ ಸದಾ ಅಭಯ ಮುದ್ರೆ ಮತ್ತು ಅನುಗ್ರಹ ಮುದ್ರೆ ವರದ ಮುದ್ರೆ ಇವೆರಡನ್ನೂ ಧರಿಸಿರ್ತಕ್ಕಂಥವನು ಸದಾ ಶಿವಮನುಸ್ಮರನ್ನುವಂತಹ ಸದಾಶಿವನನ್ನು ಯಾವಾಗಲೂ ಮಂಗಳವನ್ನು ಉಂಟು ಶಿವನನ್ನ ಶಿವನನ್ನು ಸ್ಮರಿಸುತ್ತಾ ಸಂಪೂಜ್ಯ ಮನಸ್ಸಾ ಪೂರ್ವ ಮನಸ್ಸಿನಲ್ಲಿ ಮೊದಲು ಈ ರೀತಿಯಾಗಿ ಪರಿಕಲ್ಪನೆ ಮಾಡಿ ಪೂಜಿಸಿ ಹೃದಯವಾ ಸೂರ್ಯಮಂಡಲೇ ಮೊದಲು ಮನಸ್ಸಿನಿಂದ ಹೃದಯ ಅಥವಾ ಸೂರ್ಯಮಂಡಲದಲ್ಲಿ ಜಪೇತ್ ಪಂಚಾಕ್ಷರೀಂ ವಿದ್ಯಾಂ ಪ್ರಾಂಮುಖ ಶುದ್ಧ ಕರ್ಮಕೃತ್ ಅವನನ್ನು ಕಲ್ಪಿಸಿ ಪೂಜಿಸಿ ಹೃದಯ ಮಂದಿರದಲ್ಲಿ ಅಥವಾ ಸೂರ್ಯಮಂಡಲದಲ್ಲಿ ಅವನನ್ನು ಮನಸಿನ ಮೂಲಕ ಕಲ್ಪಿಸಿ ಬಳಿಕ ಪೂರ್ವಮುಖವಾಗಿ ಸಂಪೂಜ್ಯ ಮನಸ್ಸಾ ಪೂರ್ವ ಹೃದಯವಾ ಸೂರ್ಯಮಂಡಲೇ ಜಪೆತ್ ಪಂಚಾಕ್ಷರೀಂ ವಿದ್ಯಾಂ ಪ್ರಾಂಗುಖ ಶುದ್ಧ ಕರ್ಮ ಕೃತ ಜಪ ಮಾಡಬೇಕು ಪ್ರಾಮುಖನಾಗಿ ಪ್ರಾಮುಖ ಅಂದರೆ ಪೂರ್ವಮುಖವಾಗಿ ಬೆಳೆದುಕೊಂಡು ಶುದ್ಧ ಕರ್ಮ ಶುದ್ಧ ಕರ್ಮಗಳನ್ನು ಮಾಡುತ್ತಾ ಹ್ಞೂ ಮಾಡಬೇಕು ಆ ಶುದ್ಧ ಕರ್ಮಗಳು ಮಾಡಬಾರ್ದು ಪ್ರಾತಃ ಕೃಷ್ಣ ಚತುರ್ದಶ್ಯಾಂ ನಿತ್ಯಕರ್ಮ ಸಮಾಪ್ಯ ಚ ಮನೋರಮೆ ಶುಚೌದೇಶೆ ನಿಯತಃುದ್ಧಮಾನಸ ಕೃಷ್ಣ ಚತುರ್ದಶಿ ದಿವಸ ಬೆಳಿಗ್ಗೆ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಬೆಳಿಗ್ಗೆ ನಿತ್ಯಕರ್ಮಗಳನ್ನು ಮಾಡಿ ಜಿತೇಂದ್ರಿಯನಾಗಿ ನಿಯತ ನಿಯತಃ ಶುದ್ಧ ಮಾ ಶುದ್ಧ ಮನಸ್ಸುಳ್ಳವನಾಗಿ ನಿತ್ಯಕರ್ಮಗಳನ್ನು ಮಾಡಬೇಕು ಅದಾಗಿ ನಿತ್ಯಕರ್ಮಗಳನ್ನು ಮುಗಿಸಿ ಬಳಿಕ ಮನೋರಮೆ ಶುಚೌ ದೇಶ ಮನೋಹರವು ಶುದ್ಧವೂ ಆದಂತಹ ಶುಚಿ ಉಳ್ಳಂತಹ ಪರಿಶುದ್ಧವಾದಂಥ ಪ್ರದೇಶದಲ್ಲಿ ಕುಳಿತು ಪಂಚಾಕ್ಷರಸ್ಯ ಮಂತ್ರಸ್ಯ ಸಹಸ್ರಂ ದ್ವಾದಶಂ ಜಪೇತ್ ಹನ್ನೆರಡು ಸಹಸ್ರಂ ದ್ವಾದಶಂ ಪಂಚಾಕ್ಷರ ಮಂತ್ರ ಶಿವಪಂಚಾಕ್ಷರ ಮಂತ್ರವನ್ನು ಜಪ ಮಾಡಬೇಕು ವರ ಏಚ್ಛ ಸಪತ್ನೀಕಾನ್ ವೈ ಬ್ರಾಹ್ಮಣೋತ್ತಮಾನ್ ಆಮೇಲೆ ಈ ಪೂಜೆಗಾಗಿ ಶಿವಭಕ್ತರಾಗಿರ್ತಕ್ಕಂತಹ ಬ್ರಾಹ್ಮಣ ದಂಪತಿಗಳನ್ನು ವರಣ ಮಾಡಬೇಕು ಆಹ್ವಾನ ಮಾಡಬೇಕು ಸ್ವೀಕಾರ ಮಾಡಬೇಕು ಪರಿಗ್ರಹ ಮಾಡಬೇಕು ವರ ಏತ್ ವರ್ಣ ಮಾಡುವಂಥದ್ದು ಸಪತ್ನೀಕಾನ್ ಶೈವಾನ್ ಬ್ರಾಹ್ಮಣ ದಂಪತಿಗಳನ್ನು ಸಪತ್ನೀಕರಾದ ಬ್ರಾಹ್ಮಣರನ್ನು ಉತ್ತಮರಾದಂತಹ ಶಿವಭಕ್ತರಾಗಿರ್ತಕ್ಕಂಥವ್ರನ್ನು ವರ್ಣ ಮಾಡಬೇಕು ಸ್ವೀಕಾರ ಮಾಡಬೇಕು ಏಕಂ ಗುರುವರಂ ಶಿಷ್ಟಂ ವರಯೇತ್ ಸಾಂಬ ಮೂರ್ತಿಕಂ ಸಾಂಬಶಿವಮೂರ್ತಿ ಸ್ವರೂಪನಾದಂತಹ ಗುರುವನ್ನು ಗುರುಪತ್ನಿಯೊಡನೆ ಆಹ್ವಾನಿಸಿ ಒಬ್ಬನನ್ನು ಒಂದು ಬ್ರಾಹ್ಮಣ ದಂಪತಿಗಳನ್ನು ಪೂಜೆಗಾಗಿ ಪ್ರಾರ್ಥಿಸಿ ನಿಯಮಿಸಿಕೊಳ್ಳಬೇಕು ಏಕಂ ಗುರುವರಂ ಶ್ರೇಷ್ಠರಾದಂಥವರನ್ನು ಒಬ್ಬರನ್ನು ಗುರುಸ್ವರೂಪಿಗಳನ್ನು ಶಿಷ್ಟಂ ವರಯೇತ್ ಸಾಂಬ ಮೂರ್ತಿಕಂ ಉಳಿದವರನ್ನು ಕೂಡ ವರ್ಣ ಮಾಡಬೇಕು ಹೇಗೆ ಈಶಾನಂಚಾತ ಪುರುಷಮಘೋರಂ ವಾಮಮೇವಚ ತತ್ಪುರುಷ ಈಶಾನ ಅಘೋರ ವಾಮದೇವ ಸದ್ಯೋಜಾತ ಅಂತ ಈಶಾನ ಅಂತಾರೆ ಹಾಗೆ ಐದು ಶಿವಮೂರ್ತಿಗಳ ಪೂಜೆಗೆ ಐದು ಜನ ಶಿವಭಕ್ತರ ಬ್ರಾಮಟರನ್ನು ಒರೆಸಿ ದ್ರವರ್ಣ ಮಾಡಿ ನಿಯಮಿಸಬೇಕು ಈಶಾನಂಚಾತ ಪುರುಷ ಪುರುಷಂ ಅಂದರೆ ತತ್ಪುರುಷಂ ಈಶಾನ ಅಘೋರಂ ವಾಮಮೇವಚ ವಾಮದೇವ ಈಶಾನ ತತ್ಪುರುಷ ಅಘೋರ ವಾಮದೇವ್ ಸದ್ಯೋ ಜಾತಂ ಚ ಪಂಚೈವ ಹೀಗೆ ಸದ್ಯೋ ಜಾತ ಸೇರಿ ಐದು ಜನ ಶಿವಭಕ್ತಾನ್ ಧ್ವಿಜೋತ್ತಮಾನ್ ಪೂಜಾದ್ರವ್ಯಾ ಸಂಪಾದ್ಯ ಶಿವಪೂಜಾಂ ಸಮಾರಭೇತ್ ಆಮೇಲೆ ಪೂಜಾದ್ರವ್ಯಗಳೆಲ್ಲ ಮೊದಲೇ ಸಂಪಾದಿಸಿರಬೇಕು ಅವುಗಳನ್ನು ಸಂಪಾದಿಸಿ ಶಿವಪೂಜೆಯನ್ನು ಆರಂಭಿಸಬೇಕು ಶಿವಪೂಜಾಂಚ ವಿಧಿವತ್ ಕೃತ್ ಹೋಮಂ ಸಮಾಚರೇತ್ ಮುಖಾಂತಂಚ ಸ್ವಸೂತ್ರೇಣ ಕೃತ್ ಹೋಮಂ ಸಮಾಚರೇತ್ ಅಗ್ನಿಮುಖ ಪರ್ಯಂತವಾಗಿ ತನ್ನ ಸೂತ್ರದಂತೆ ಈಗ ಒಬ್ಬೊಬ್ಬರಿಗೊಂದು ಸೂತ್ರ ಗೋತ್ರ ಎಲ್ಲ ಇರ್ತದೆ ಅದರ ನಿಯಮಗಳ ಪ್ರಕಾರವಾಗಿ ಈಗ ಒಂದು ಗೋತ್ರದಲ್ಲಿದ್ದವರಿಗೆ ಅದರಲ್ಲಿ ಮತ್ತು ಸೂತ್ರ ಅಂತ ಬರ್ತದೆ ಬೋಧಾಯನ ಸೂತ್ರ ಆ ಶೋಲಾಯನ ಸೂತ್ರ ಆಮೇಲೆ ಆಪಸ್ತಂಭಸೂತ್ರ ಹ್ಞೂ ಬೇರೆ ಬೇರೆ ಶಾಖೆಗಳು ಆ ಛಾಯಾ ಶಾಖೆಗಳು ಸರಿಯಾಗಿ ಸೂತ್ರಗಳು ಇರ್ತದೆ ಆ ಒಂದು ಪರಂಪರೆವಾಗಿ ಹಿಂದಿನಿಂದ ಬಂದಂಥ ಅದರ ಕ್ರಮ ಪ್ರಕಾರ ಆ ಕ್ರಮದಲ್ಲಿ ಹೋಮವನ್ನು ಮಾಡಬೇಕು ಶಿವಪೂಜಾಂಚ ವಿಧಿವತ್ ಕೃತ್ವ ವಿಧಿವತ್ತಾಗಿ ಶಿವಪೂಜೆಯನ್ನು ಮಾಡಿ ಹೋಮವನ್ನು ಸಮಾಚರಿಯಿತು ಹೋಮವನ್ನು ಮಾಡಬೇಕು ಚೆನ್ನಾಗಿ ಆಚರಿಸಬೇಕು ಮುಖಾಂತಂಚ ಸ್ವಸೂತ್ರೇಣ ತನ್ನ ಸೂತ್ರದ ಒಂದು ನಿಯಮ ಪ್ರಕಾರವಾಗಿ ಅಗ್ನಿಮುಖ ಪರ್ಯಂತವಾಗಿ ಕೃತ್ ಹೋಮಂ ಸಚರೇದು ಹೋಮವನ್ನು ಮಾಡಬೇಕು ದಶೈಕವಾ ಶತೈಕ್ರೈಕಿ ಕಾಪಿಲಿನ ಘತನವ್ಯಾತ್ ಸ್ವಯಮೇ ಹಿ ಕಪಿಲಹಸುವಿನ ಕಪಿಲವರ್ಣದ ಅಂದರೆ ಕೆಂಬಣ್ಣದ ಅಂತ ಹಸುವಿನುಪ್ಪದಿಂದ ಕಾಪಿಲಿನ ಘತ ಜುಹುತ್ ಸ್ವಯಮ ಹಿ ಎಷ್ಟೆಷ್ಟು ದಶೈಕವಾ ಶತೈಕ ಸಹಸ್ರೈಕ ಅಥವಾ ಹತ್ತು ನೂರು ಅಥವಾ ಸಾವಿರ ಆಹುತಿಗಳನ್ನು ತಾನೇ ಸಮರ್ಪಿಸಬೇಕು ಕಾಲೆಯೇ ಶಿವಭಕ್ತ ಇರುವ ಅಷ್ಟೋತ್ತರ ಶತಮುಧ ಹೋಮಾಂತೆಯೇ ದಕ್ಷಿಣಾಧೇಯ ಗುರೋರ್ ಗೋಮಿಥನಂತಥ ಅಥವಾ ತಾನೇ ಮಾಡದಿದ್ದರೆ ಶಿವಭಕ್ತರಾದವರಿಂದ ನೂರೆಂಟು ಹೋಮಗಳನ್ನು ಮಾಡಿಸಬಹುದು ಹೋಮವಾದ ಮೇಲೆ ಮಾಡಿದವರಿಗೆ ದಕ್ಷಿಣೆಯನ್ನು ಕೊಡಬೇಕು ಹೋಮ ಅಂತೆಯೇ ದಕ್ಷಿಣಾ ದೇಯ ದಕ್ಷಿಣ ಇಲ್ಲದಂಥದ್ದು ನಿಷ್ಫಲವಾಗ್ತದೆ ಅಂಥೇಳಿ ಇದೆ ಗೋಮಿತುನಂ ತಥಾ ಹಾಗೆ ಗುರುವಿಗೆ ಎರಡು ಹಸು ಗೋಮಿತುನ ಗೋಮಿಥುನ ಗೋ ಜೋಡಿ ಎರಡು ಗೋಗಳನ್ನ ದಾನ ಮಾಡಬೇಕು ಈಶಾನದಿ ಸ್ವರೂಪಸ್ತಾನ್ ಗುರುಂ ಸಾಂಬಿ ತಿಕ್ತೋಯ ಶಶಿರಸ್ನಾನಚಿತ ಗುರು ಈಶಾನಾದಿ ಪಂಚಬ್ರಹ್ಮ ಸ್ವರೂಪನೆಂದು ಸಾಂಬಶಿ ಸ್ವರೂಪನೆಂದು ತಿಳಿದು ಅವನ ಪಾದ ತೊಳೆದ ಜಲದಲ್ಲಿ ಸ್ನಾನ ಮಾಡಬೇಕು ಹೀಗೆ ಮುಂದೆ ಈ ಹೋಮ ಆದ ನಂತರ ಇವರನ್ನು ಅರ್ಚನೆ ಮಾಡುವಂಥದ್ದು ಪಂಚಬ್ರಹ್ಮ ಸ್ವರೂಪವಾಗಿ ತಿಳಿದು ಶಿವ ಸ್ವರೂಪನೆಂದು ತಿಳಿದು ಗುರುವನ್ನು ಪಾದ ತೊಳೆದ ಜಲದಲ್ಲಿ ಸ್ನಾನ ಮಾಡಬೇಕು ನಾವು ಮಾಡಿದ ಪೂಜೆ ಮಾಡ್ತಕ್ಕಂಥವ್ರು ಹ್ಞೂ ತೇಷ್ ಪತ್ ಸಿಕ್ತ ತೋಯೇನ ಪತ್ ಅಂದರೆ ಸಿಕ್ತ ಅಂದರೆ ಒದ್ದೆ ಪಾದವನ್ನು ತೊಳೆದಂತಹ ತೋಯ ನೀರಿನಿಂದ ಸಶಿರಹ ತಲೆಗೆ ತಲೆಗೆ ಸೇರಿ ತಲೆ ಸಹಿತವಾಗಿ ಇಡೀ ಶರೀರಕ್ಕೆ ಸ್ನಾನವನ್ನು ಮಾಡಬೇಕು ಆ ನೀರಿನಿಂದ ಪಾದ ನೀರಿನಿಂದ ಷಟ್ ತ್ರಿಂಶತ್ ಕೋಟಿ ತೀರ್ಥೇಶು ಸದ್ಯಸ್ನಾನಫಲೆ ದಶಾಂಗಮನ್ನ ತಾಂ ವೈ ದ್ಯಾವೈ ಭಕ್ತಿಪೂರ್ವಕ ಹಾಗೆ ಸ್ನಾನ ಮಾಡಿದರೆ ಷಟ್ ತ್ರ ಮೂವತ್ತ ಆರು ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ತತ್ಕ್ಷಣವೇ ಅವರಿಗೆ ಉಂಟಾಗ್ತದೆ ಸದ್ಯ ಕೂಡಲೇ ದಶಾಂಗಂ ಅನ್ನಂ ತೇಷಾಂ ವೈ ದದ್ಯಾವೈ ಭಕ್ತಿಪೂರ್ವಕಂ ಗುರುಗಳಿಗೆ ಹಿಂದೆ ಹೇಳಿದಂಥ ಹತ್ತು ಅಂಗಗಳೊಡನೆ ಅನ್ನವನ್ನು ಭಕ್ತಿಯಿಂದ ದಾನ ಮಾಡಬೇಕು ಈಗಾಗಲೇ ಹೇಳಿದಂತಹ ಯಾವುದು ಹತ್ತು ಅಂಗಗಳ ದಾನ ಆ ರೀತಿಯಲ್ಲಿ ದಾನ ಮಾಡಬೇಕು ಪರಬುಧ್ಯಾ ಗುರೋಃ ಪತ್ನಿ ಈಶಾನಾಧಿಕ್ರಮೇಣ ತೂ ಪರಮಾನ್ನೇನ ಸಂಪೂಜ್ಯ ಯಥಾ ವಿಭವ ಪಾರ್ವತಿ ಎನ್ನತಕ್ಕಂಥ ಪರಾಶಕ್ತಿಯೇ ಎನ್ನತಕ್ಕಂಥ ಬುದ್ಧಿಯಿಂದ ಆ ಭಾವದಿಂದ ಗುರುಪತ್ನಿಯನ್ನು ಪೂಜಿಸಬೇಕು ಹೀಗೆ ಈಶಾನ ಮೊದಲುಗೊಂಡು ಕ್ರಮವಾಗಿ ಪರಮಾನವನ್ನು ಅರ್ಪಿಸಿ ಅವರಿಗೆ ತನ್ನ ಐಶ್ವರ್ಯಕ್ಕನುಸಾರವಾಗಿ ತನ್ನ ಸಂಪತ್ತಿಗೆ ಯಥಾಶಕ್ತಿಗೆ ಅನುಸಾರವಾಗಿ ಪೂಜಿಸಿ ಅಂದರೆ ಪರಮಾನೆಯ ಸಂಪೂಜ್ಯ ಯಥಾ ವಿಭವ ವಿಸ್ತರಂ ತನ್ನ ವೈಭವ ಎಷ್ಟಿದೆ ಆಮೇಲೆ ರುದ್ರಾಕ್ಷ ವಸ್ತ್ರಪೂರ್ವಂಚ ವಟಕಾ ಅಪೂಪಕೈದ್ಯುತಮ್ ವಟಕ ಅಪೂಪ ಕೈ ಅಪೂಪಕೈ ಯುತಃ ಬಲಿದಾನಂ ತದಕೃತ್ ಭೂರಿ ಭೋಜನಮಾಚರೇತ್ ಆಮೇಲೆ ರುದ್ರಾಕ್ಷಿ ಮತ್ತು ವಸ್ತ್ರಗಳನ್ನು ಕೂಡ ಸಮರ್ಪಣೆ ಮಾಡಿ ವಡೆ ವಟಕ ಅಪೂಪ ಹೋಳಿಗೆ ಇವುಗಳೊಂದಿಗೆ ಬಲಿಯನ್ನು ಮಾಡಿ ಅಂದರೆ ಸಮರ್ಪಣೆಯನ್ನು ಮಾಡಿ ಊಟ ಬಳಿಕ ಗುರುಜನಗಳಿಗೆ ಮಿಷ್ಟಾನ್ನ ಭೋಜನವನ್ನ ಮಾಡಿಸಿ ಭೂರಿ ದಕ್ಷಿಣೆಯನ್ನು ಕೊಡಬೇಕು ತೃತ್ವ ಬಲಿದಾನ ಭೂರಿಭೋಜನ ಆಚರೇತ್ ತ ಸಂಪ್ರಾಥ್ಯ ದೇವೇಶ ಜಪ ತಾವತ್ ಸಪೇತ್ ಪುರಶ್ಚರಣಂತ ಕೃತ್ ಮಂತ್ರೀ ಭವೇ ನರಹೋ ಬಳಿಕ ದೇವದೇವನಾದಂಥ ಶಿವನನ್ನು ಪ್ರಾರ್ಥಿಸಿ ಸಂಪ್ರಾರ್ಥ್ಯ ದೇವೇಶಂ ಜಪಂ ತಾವತ್ ಸಪಾಯೇತ್ ಜಪವನ್ನು ಸಮಾಪನ ಮಾಡಬೇಕು ಮುಗಿಸಬೇಕು ಪುರಶ್ಚರಣವೇ ಬಂತ ಮಂತ್ರಿ ಭವೇ ನರ ಈಗ ಪುರಶ್ಚರಣವನ್ನು ಜಪವನ್ನು ಮಾಡಿದವನು ಮಂತ್ರಜ್ಞನ ಆಗ್ತಾನೆ ಭವೇ ಭವೇತಂದರೆ ಈಗಿನ ಮಂತ್ರಿ ಆಗ್ತಾನೆ ಅಂತೇಳಿಲ್ಲ ಮಂತ್ರಿ ಅಂದರೆ ಮಂತ್ರವನ್ನು ಬಲ್ಲವನಾಗ್ತಾನೆ ಮಂತ್ರಜ್ಞನಾಗ್ತಾನೆ ಮಂತ್ರಂ ಅಸ್ಯ ಅಸ್ತಿ ಇದೆ ಮಂತ್ರಿ ಹಾಗೆ ಪುನಶ್ಚ ಪಂಚಲಕ್ಷೇಣ ಸರ್ವಪಕ್ಷಯೋ ಭವೇತ್ ಈಗ ಐದು ಲಕ್ಷ ಆಯಿತು ಪುನಃ ಐದು ಲಕ್ಷ ಮಾಡಿದರೆ ಇದೇ ರೀತಿಯಲ್ಲಿ ಸರ್ವಾಪಗಳು ಕ್ಷಯವಾಗ್ತವೆ ಎಲ್ಲ ಪಾಪಗಳು ನಾಶವಾಗ್ತವೆ ಅಥವಾ ಸತ್ಯಲೋಕಾವಧಿ ಕ್ರಮ ಪಂಚಲಕ್ಷ ಜಪತ್ತೋಕೈಶ್ವರ್ಯಮ್ನಿಯ ಮಧ್ಯೆ ಮೃತಶ್ಚೇತ್ ಭೋಗಾನ್ ಭೂಮೌ ತಜ್ಜಾಪಕೋ ಭತ್ ಪುನಶ್ಚ ಪಂಚಲಕ್ಷೇಣ ಬ್ರಹ್ಮಸಾಮೀಪ್ಯ ಆಪ್ನುಯಾತ್ ಪುನಶ್ಶ ಪಂಚಲಕ್ಷೇಣ ಸಾರೂಪ್ಯ ಐಶ್ವರ್ಯ ಆಪ್ನುಯಾತ್ ಈ ಲಕ್ಷ ಪುನಃ ಮಾಡಿದರೆ ಅತಲ ಲೋಕ ಮೊದಲ್ಗೊಂಡು ಸತ್ಯಲೋಕ ಪರ್ಯಂತವಾಗಿರ್ತಕ್ಕಂತಹ ಸಕಲ ಲೋಕಗಳ ಐಶ್ವರ್ಯವನ್ನು ಭೋಗವನ್ನು ಕೂಡ ಪಡೆಯುತ್ತಾನೆ ಪಂಚಲಕ್ಷಜಪಾತ್ ತಸ್ ತಲ್ಲೋಕೈಶ್ವರ್ಯ ಆಪ್ನು ಸತ್ಯಲೋಕಾವಧಿ ಅತಲಾದಿ ಸಾರಭ್ಯ ಸತ್ಯಲೋಕಾವಧಿ ಕ್ರಮ ಪಂಚಲಕ್ಷಜಪಾತ್ ತಸ್ಮಾತ್ ತಲ್ ಆಯಾಯ ಲೋಕಗಳ ಐಶ್ವರ್ಯವನ್ನು ಹೊಂದುತ್ತಾನೆ ಎಲ್ಲ ಲೋಕಗಳ ತಲ ವಿಥಲ ಸುತಲ ತಲಾ ತಲ ರಸಾತಲ ಮಹಾತಲ ಪಾತಾಳ ಎನ್ನತಕ್ಕಂತಹ ಸಪ್ತ ಲೋಕಗಳು ಆಮೇಲೆ ಭೂ ಭುವ ಸುವ ಮಹ ಜನ ತಪ ಸತ್ಯ ಎನ್ನತಕ್ಕಂತಹ ಸಪ್ತ ಊರ್ಧ್ವ ಲೋಕಗಳು ಇವುಗಳೆಲ್ಲದರ ಫ ಹೊಂದುತ್ತಾನೆ ಐಶ್ವರ್ಯವನ್ನು ಅಲ್ಲಿಯ ಭೋಗವನ್ನು ಪುನಶ್ಚ ಪಂಚಲಕ್ಷೇಣ ಜಪದ ಮಧ್ಯದಲ್ಲಿ ಒಂದು ವೇಳೆ ಮೃತನಾದರೆ ಮಧ್ಯೆ ಮೃತಶ್ಚೇದ್ ಭೋಗಾಂತೆ ಭೂಮೌತಾಪಕವ ಭವೇತು ಆ ಜಪದ ಪುಣ್ಯವನ್ನು ಸ್ವರ್ಗಾದಿಗಳಲ್ಲಿ ಮರಣಾನಂತರ ಅನುಭವಿಸಿ ಬಳಿಕ ಭೂಮಿಯಲ್ಲಿ ಆ ಮಂತ್ರವನ್ನು ಜಪಿಸೋನೇ ಆಗಿ ಹುಟ್ಟುತ್ತಾನೆ ಪುನಶ್ಚ ಪಂಚಲಕ್ಷೇಣ ಬ್ರಹ್ಮ ಸಾಮೀಪ್ಯ ಲಕ್ಷ ಬಾರಿ ಜ ಬ್ರಹ್ಮನ ಸಾಮೀಪ್ಯ ಅವನಿಗೆ ಸಿಗ್ತದೆ ಬ್ರಹ್ಮ ಸಾಮೀಪ್ಯ ಆಪ್ನಿ ಯಾವುದು ಬ್ರಹ್ಮನ ಅಂದರೆ ಸೃಷ್ಟಿಕರ್ತ ಬ್ರಹ್ಮ ಅಂತೇಳಿ ಅಲ್ಲ ಇಲ್ಲಿ ಚತುರ್ಮುಖ ಬ್ರಹ್ಮ ಎನ್ನುವ ಅವನ ಸಾಮೀಪ್ಯ ಸಿಗ್ತದೆ ಪುನಶ್ಚ ಪಂಚಲಕ್ಷ ಏನ ಸಾರೂಪ್ಯ ಐಶ್ವರ್ಯ ಆಪ್ನಿ ಲಕ್ಷ ಜಪ ಮಾಡಿದರೆ ಬ್ರಹ್ಮನಿಗೆ ಸಮಾನವಾದಂಥ ರೂಪ ಬರ್ತದೆ ಅಂದರೆ ಪರಬ್ರಹ್ಮ ಸ್ವರೂಪ ಪರಬ್ರಹ್ಮನಿಗೆ ಸಮಾನ ಸಾರೂಪ್ಯ ಮುಕ್ತಿ ಒಂದು ಸಾಮೀಪ್ಯ ಮುಕ್ತಿ ಮೊದಲು ಸಾಲೌಕ್ಯ ಆಮೇಲೆ ಸಾಮೀಪ್ಯ ಆಮೇಲೆ ಸಾರೂಪ್ಯ ಮುಕ್ತಿ ಆ ರೂಪವೇ ಪಡೀಬೋದು ಒಟ್ಟು ಹೀಗೆ ಪುನಶ್ಚ ಪಂಚಲಕ್ಷೇಣ ಸಾರೂಪ್ಯೈಶ್ವರ್ಯ ಸಾರೂಪ್ಯ ಐಶ್ವರ್ಯ ಮಾಪನೀಯ ಆಹತ್ಯ ಶತಲಕ್ಷೇಣ ಸಾಕ್ಷಾತ್ ಬ್ರಹ್ಮ ಸಮೂಹವೇಧಿ ಒಟ್ಟು ನೂರು ಲಕ್ಷ ಅಥವಾ ಒಂದು ಕೋಟಿ ಜಪಗಳನ್ನು ಮಾಡಿದರೆ ಪಂಚಾಕ್ಷರಿ ಜಪ ಪ್ರಣವಪೂರ್ವಕವಾಗಿ ಮಾಡಿದರೆ ಸಾಕ್ಷಾತ್ ಬ್ರಹ್ಮನ ಸಮನೇ ಆಗ್ತಾನೆ ಪರಬ್ರಹ್ಮವೇ ತಾನಾಗ್ತಾನೆ ಸಾರೂಪ್ಯ ಸಾಯುಜ್ಯ ಮುಕ್ತಿ ಐಕ್ಯ ಅದು ಇದು ಭೇದ ಇಲ್ಲ ಸಮನ ಆಗ್ತಾನೆ ಅಂಥೇಳಿ ಸಾಕ್ಷಾತ್ ಬ್ರಹ್ಮ ಸಮೂಹ ಕಾರ್ಯಬ್ರಹ್ಮಣಿ ಸಾಯುಜ್ಯಂ ಪ್ರತಿಪದ್ಯವೈ ಹೀಗೆ ಕಾರ್ಯಬ್ರಹ್ಮ ಅಥವಾ ಚತುರ್ಮುಖ ಬ್ರಹ್ಮನ ಸಾಯುಜ್ಯವನ್ನು ಪಡೆದು ಆ ಬ್ರಹ್ಮನಿರುವ ಪರ್ಯಂತ ಯಥೇಷ್ಟವಾಗಿಭೋಗವನ್ನು ಪಡೀತಾನೆ ನೋಡಿ ಇಲ್ಲಿ ಹೇಳಿದ್ದೀಗ ಬ್ರಹ್ಮ ಚತುರ್ಮುಖ ಬ್ರಹ್ಮನೇ ಹೇಳ್ತಾ ಇರತಕ್ಕಂಥದವರು ಅಂದರೆ ಕಾರ್ಯಬ್ರಹ್ಮ ಚತುರ್ಮುಖ ಬ್ರಹ್ಮ ಕಾರಣ ಯಾರು ಪರಬ್ರಹ್ಮ ಅವನ ಎಲ್ಲದಕ್ಕೆ ಕಾರಣ ಇವು ಕಾರ್ಯಬ್ರಹ್ಮ ಅವನ ವ್ಯಕ್ತ ಕಾರ್ಯ ಮಾಡತಕ್ಕಂಥ ಸೃಷ್ಟಿ ಕಾರ್ಯವನ್ನು ಹೀಗೆ ಅವನ ಸಾಯುಜ್ಯವನ್ನು ಪಡೆದು ಆ ಬ್ರಹ್ಮನಿರಬ ಇರುವವರಿಗೆ ಯಥೇಷ್ಟವಾಗಿ ಭೋಗವನ್ನು ಪಡಿತಾನೆ ಅವನಿಗೊಂದು ಅವಧಿ ಇದೆ ನವಬ್ರಹ್ಮರು ಅಂತ ಕೇಳಿದ್ದೇವೆ ಅಂದರೆ ಒಬ್ಬ ಬ್ರಹ್ಮ ಇನ್ನೊಬ್ಬ ಬ್ರಹ್ಮ ಹಾಗೆ ಈ ಬ್ರಹ್ಮನ ಅವಧಿಯವರೆಗೆ ಅವನಿಗೆ ಏನೋ ಯಥೇಷ್ಟ ಭೋಗ ಅಲ್ಲಿ ಬ್ರಹ್ಮಲೋಕದ ಭೋಗ ಸಿಗ್ತದೆ ಸತ್ಯಲೋಕದ್ದು ಆಹತ್ಯ ಶತಲಕ್ಷೇಣ ಸಾಕ್ಷಾತ್ ಬ್ರಹ್ಮಸಮೂ ಭವೆತ್ ಕಾರ್ಯಬ್ರಹ್ಮಣ ಯಂ ಹಿ ಸಾಯುಜ್ಯ ಪ್ರತಿಪದ್ಯವೈ ಯಥೇಷ್ಟನೋತಿ ತದ್ಬ್ರಹ್ಮಲಯಾವಧಿ ಪುನಃ ಕಲ್ಪಾಂತರೇ ವೃತ್ತೆ ಬ್ರಹ್ಮಪುತ್ರಸ್ಥ ಜಾಯತೆ ನೋಡಿ ಪಂಚಾಕ್ಷರಿ ಜಪವನ್ನು ಇಷ್ಟು ಒಂದು ಕೋಟಿ ಮಾಡಿದರೆ ತಿರುಗಿ ಇನ್ನೊಂದು ಕಲ್ಪವು ಪ್ರಾರಂಭವಾದಾಗ ಆ ಕಲ್ಪದ ಕೊನೆ ಬ್ರಹ್ಮವರೆಗೂ ಅವನು ಬ್ರಹ್ಮನ ಸಾಹಿತ್ಯವನ್ನು ಪಡಿತಾನೆ ಪುನಃ ಇನ್ನೊಂದು ಕಲ್ಪವು ಪ್ರಾರಂಭವಾಗಲು ಬ್ರಹ್ಮಪುತ್ರನಾಗಿ ಅಥವಾ ಬ್ರಾಹ್ಮಣನಾಗಿ ಜನಿಸ್ತಾನೆ ಪುನಶ್ಚತಪಸಾ ದೀಪ್ತಃ ಕ್ರಮನ್ ಮುಕ್ತೋ ಭವಿಷ್ಯತಿ ಪೃಥ್ವಿಯಾದಿ ಕಾರ್ಯಭೂತೆಭ್ಯೋ ಲೋಕಾವೈ ನಿರ್ಮಿತ ಕ್ರಮತ್ ಅಂದರೆ ತಿರುಗಿ ಅವನು ತಪಸ್ಸನ್ನು ಆಚರಿಸಿ ಕ್ರಮವಾಗಿ ಮುಕ್ತಿಯನ್ನು ಪಡಿತಾನೆ ಪೃಥ್ವಿಯೇ ಮುಂತಾದಂತಹ ಯಾವ ಮಹಾಭೂತಗಳಿಂದ ಈ ಲೋಕಗಳು ನಿರ್ಮಿಸಲ್ಪಟ್ಟಿದೆಯಲ್ಲ ಪೃಥ್ವಿ ಅಪ್ ತೇಜವಾಯು ಆಕಾಶ ಅಂಥೇಳಿ ಪೃಥ್ವಿಯಾದಿ ಕಾರ್ಯಭೂತೆಭ್ಯ ಕಾರ್ಯಭೂತಗಳು ಅಂದರೆ ಪಂಚಭೂತಗಳಿಂದ ಈ ಲೋಕಗಳು ಕ್ರಮವಾಗಿ ನಿರ್ಮಿಸಲ್ಪಟ್ಟಿವೆ ಪಾತಾಳಾದಿಚ ಸತ್ಯಾಂತಂ ಬ್ರಹ್ಮಲೋಕಾಶ್ಚತುರ್ದಶಾ ಪಾತಾಳದಿಂದ ಶುರು ಮಾಡಿ ಪಾತಾಳ ಅತ್ಯಂತ ಅಧೋ ಲೋಕಗಳಿಗೆ ಕೆಳಗಿನದ್ದು ಅಲ್ಲಿಂದ ಹಿಡಿದು ಊರ್ಧ ಲೋಕದಲ್ಲಿ ಮೇಲಿನದ್ದು ಸತ್ಯ ಅಲ್ಲಿಯವರೆಗೆ ಸತ್ಯಲೋಕದವರೆಗೆ ಈ ಬ್ರಹ್ಮಲೋಕಾ ಚತುರ್ದಶ್ ಸತ್ಯಲೋಕ ಪರಿವಂತವಾಗಿರ್ತಕ್ಕಂಥ ಹದಿನಾಲ್ಕು ಲೋಕಗಳು ಬ್ರಹ್ಮಲೋಕಗಳು ಕ್ಷಮಾಲೋಕೆ ಕಾರ್ಯವಿಷ್ಣುರ್ವೈಕುಂಠೇ ವರಪತ್ತನೇ ಕಾರ್ಯಲಕ್ಷ್ಮ್ಯಾ ಮಹಾಭೋಗಿರಕ್ಷಾಂ ಕೃತ್ವಾಧಿ ತಿ ಸತ್ಯಲೋಕದಿಂದ ಮೇಲೆ ಕ್ಷಮಾಲೋಕದವರೆಗೆ ಹದಿನಾಲ್ಕು ವಿಷ್ಣು ಲೋಕಗಳಿರುವವು ನೋಡಿ ಈಗ ನಾವು ಯಾವುದು ಹದಿನಾಲ್ಕು ಲೋಕಗಳು ಅಂತ ಹೇಳ್ತೇವೋ ಏಳು ಸಪ್ತ ಅಧೋಲೋಕಗಳು ಸಪ್ತ ಊರ್ಧ್ವ ಲೋಕಗಳು ಸತ್ಯಲೋಕದವರೆಗೆ ಪಾತಾಳದಿಂದ ತೊಡಗಿ ಇದನ್ನು ಇದು ಹದಿನಾಲ್ಕು ಬ್ರಹ್ಮಲೋಕಗಳು ಅದರ ಮೇಲೆ ಕ್ಷಮ ಸತ್ಯಲೋಕದ ಮೇಲೆ ಕ್ಷಮಾಲೋಕದವರೆಗೆ ಹದಿನಾಲ್ಕು ವಿಷ್ಣು ಲೋಕಗಳಿವೆ ಅಂತೇಳಿ ಹೇಳ್ತಾರೆ ಹ್ಞೂ ಸತ್ಯಲೋಕದ ಮೇಲೆ ಕ್ಷಮಾಲೋಕದವರೆಗೆ ಹದಿನಾಲ್ಕು ವಿಷ್ಣು ಲೋಕಗಳು ಕ್ಷಮಾಲೋಕದಲ್ಲಿ ಅಂದರೆ ಕೊನೆಯದಲ್ಲ ವಿಷ್ಣು ಲೋಕದಲ್ಲಿ ಕಾರ್ಯ ಅಂದರೆ ಕಲ್ಪಾಂತದಲ್ಲಿ ಪ್ರಳಯವನ್ನು ಹೊಂದತಕ್ಕಂತಹ ಕಾರ್ಯವೈಕುಂಠ ಕಲ್ಪದ ಕೊನೆಯಲ್ಲಿ ಅದು ಕೂಡ ಲಯ ಹೊಂದುತ್ತದೆ ಅಂತೇಳಿ ಹೇಳ್ತಾರೆ ವೈಕುಂಠ ಅಂತಹ ಕಾರ್ಯವೈಕುಂಠ ಮೂಲವೈಕುಂಠ ಅಲ್ಲ ಅದು ಕಾರ್ಯ ಕಾರ್ಯಬ್ರಹ್ಮ ಅಂತೇಳಿ ಹೇಳಿದಾಗೆ ಕಾರಣಬ್ರಹ್ಮ ಬೇರೆ ಹಾಗೆ ಕಾರ್ಯವೈಕುಂಠ ಎಂಬತಕ್ಕಂತಹ ವರ ನಗರದಲ್ಲಿ ಶ್ರೇಷ್ಠವಾದಂಥ ನಗರದಲ್ಲಿ ವಿಷ್ಣುವು ಕಾರ್ಯಲಕ್ಷ್ಮ್ಯಾ ಮಹಾಭೋಗಿ ರಕ್ಷಾಂಕೃತ್ವಾತಿಷ್ಠತಿ ಮಹಾಲಕ್ಷ್ಮೀ ದೇವಿಯರೊಡನೆ ಕಾರ್ಯಲಕ್ಷ್ಮೀ ದೇವಿಯರೊಡನೆ ಆದಿಶೇಷನನ್ನು ಹ್ಞೂ ರಕ್ಷಿಸುತ್ತಾ ಅವನ ಮೇಲೆ ಮಲಗಿರ್ತಾನೆ ಅಂತೇಳಿ ಹೇಳ್ತಾರೆ ತದೂರ್ಧ್ವಗಾಶ್ಚ ಶುಚ್ಯಂತ ಲೋಕಾಷ್ಟಾ ವಿಂಶತಿ ಸ್ಥಿತಾ ಶುಚ ಉಕೇತು ಕೈಲಾಸೇ ರುದ್ರೋ ವೈ ಭೂತಹೃರ್ತ್ ಸ್ಥಿತ ಹೋ ಆ ವೈಕುಂಠಕ್ಕಿಂತಲೂ ಮೇಲೆ ಶುಚಿಲೋಕ ಪರ್ಯಂತವಾಗಿ ಕ್ಷೇ ಈ ಯಾವುದು ಹೇಳಿದೀವಿ ನಾವು ಕ್ಷಮಾಲೋಕದಿಂದ ಮೇಲೆ ಶುಚಿಲೋಕ ಅಂಥೇಳಿ ಶುಚಿಲೋಕ ಲಾಸ್ಟ್ ಪುನಃ ಹದಿನಾಲ್ಕು ಲೋಕ ಇಪ್ಪತ್ತೆಂಟು ಲೋಕಗಳಿವೆ ಆ ವೈಕುಂಠಕ್ಕಿಂತಲೂ ಮೇಲೆ ಶುಚಿಲೋಕದವರೆಗೆ ಇರತಕ್ಕಂಥ ಇರತಕ್ಕಂಥ ಇಪ್ಪತ್ತೆಂಟು ಲೋಕಗಳು ಶುಚಿಲೋಕದಲ್ಲಿ ಭೂತನಾದಂತಹ ರುದ್ರನು ಕೈಲಾಸದಲ್ಲಿ ವಾಸವಾಗಿರ್ತಾನೆ ಸರ್ವಭೂತ ಭೂತಹೃತ್ ಸ್ಥಿತ ಸರ್ವಭೂತನಾಥನಾದಂತಹ ಭೂತಗಳ ಹೃದಯದಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ಜೀವಿಗಳ ಆಮೇಲೆ ಷಡುತ್ತ ಪಂಚಾಶದಹಿಂಸಾಂತದೂರ್ಧ್ವಗಾ ಅಹಿಂಸಾಲೋಕಮ ಆಸ್ಥಾಯ ಜ್ಞಾನ ಕೈಲಾಸಕೇ ಈಗ ಹದಿನಾಲ್ಕು ಬ್ರಹ್ಮಲೋಕಗಳನ್ನು ನೋಡಿದೆವು ನಾವು ಯಾವುದು ಪಾತಾಳನ್ನು ಹಿಡಿದು ಸತ್ಯಲೋಕದವರೆಗೆ ಅದರ ಮೇಲೆ ಸತ್ಯಲೋಕದಿಂದ ಕ್ಷೇಮ ಕ್ಷಮಾ ಕ್ಷಮಾಲೋಕದವರೆಗಿನ ಹದಿನಾಲ್ಕು ವಿಷ್ಣು ಲೋಕಗಳು ಅದಾದ ಮೇಲೆ ಕ್ಷಮಾಲೋಕಕ್ಕಿಂತ ಮೇಲೆ ಇಪ್ಪತ್ತೆಂಟು ಲೋಕಗಳು ಶುಚಿ ಲೋಕದವರೆಗೆ ಇದು ಇಪ್ಪತ್ತೆಂಟು ಲೋಕಗಳು ಅದರಲ್ಲಿ ಈ ಶುಚಿ ಲೋಕದಲ್ಲಿ ಭೂತನಾದಂತಹ ರುದ್ರನು ಕೈಲಾಸದಲ್ಲಿ ವಾಸವಾಗಿರುತ್ತೆ ಹಾಗಾಗಿ ಇದನ್ನು ರುದ್ರಲೋಕಗಳು ಅಂತೇಳಿ ಹೇಳ್ಬೋದು ಇಪ್ಪತ್ತೆಂಟು ಅವನಿಗೆ ಸಂಬಂಧಪಟ್ಟ ಅವನ ವ್ಯಾಪ್ತಿಯದ್ದು ಆ ಕೈಲಾಸಕ್ಕಿಂತಲೂ ಮೇಲೆ ಅಹಿಂಸಾ ಲೋಕ ಪರ್ಯಂತವಾಗಿ ಶುಚಿ ಲೋಕ ಏನಿದೆ ಕೈಲಾಸ ಆ ಶುಚಿ ಲೋಕದಿಂದ ಮೇಲೆ ಅಹಿಂಸಾ ಲೋಕದವರೆಗೆ ಐವತ್ತಾರು ಲೋಕಗಳಿವೆಯಂತೆ ಇಪ್ಪತ್ತೆಂಟಾಯಿತು ರುದ್ರಲೋಕಗಳು ಐವತ್ತಾರು ಲೋಕಗಳು ಈ ಶುಚಿ ಲೋಕ ಅಥವಾ ಕೈಲಾಸಕ್ಕಿಂತ ಮೇಲೆ ಅಹಿಂಸಾಲೋಕದವರೆಗೆ ಐವತ್ತಾರು ಲೋಕಗಳಿವೆ ಅಹಿಂಸಾಲೋಕದಲ್ಲಿ ಜ್ಞಾನ ಕೈಲಾಸ ಎನ್ನತಕ್ಕಂತಹ ನಗರದಲ್ಲಿ ಕಾರ್ಯೇಶ್ವರ ಈಶ್ವರನಲ್ಲಿ ಕಾರ್ಯೇಶ್ವರ ಕಾರಣೇಶ್ವರ ಅಲ್ಲ ಮಾಡತಕ್ಕಂಥವನು ಅವನ ಕಾರಣೇಶ್ವರನ ಆಜ್ಞೆಯನ್ನು ಮಾಡತಕ್ಕಂತಹ ಕಾರ್ಯೇಶ್ವರ ಯಾರಿದ್ದಾನೆ ಕಾರ್ಯಗತ ಮಾಡತಕ್ಕಂಥವನು ಅನುಷ್ಠಾನ ಮಾಡತಕ್ಕಂಥವನು ಅವನು ಎಲ್ಲ ವಸ್ತುವನ್ನು ಕೂಡ ಅಲ್ಲಿ ನಾಶ ಮಾಡ್ತಾ ಅಲ್ಲಿರ್ತಾನೆ ಹಿಂಸಾಲಲೋಕ ಜ್ಞಾನ ಕೈಲಾಸಕೇ ಪುರೇ ಕಾರ್ಯೇಶ್ವರಸ್ಥಿರ ಭಾವ ಸರ್ವಾನ್ ಕೃತ್ಠತಿ ಲಯ ವರ್ಣ ಮಾಡದಂತೆ ಕಾಳಚಕ್ರಿ ಕಾಳಾತೀತರ ಶಿವೆನಧಿ ಕಾಳಚ करय महिषम धर्म आस्था सर्वान्लन युंजति असत्यु असत्य अशुचिश हिंसा चवाथ निर्घृण असत्यादचतुष्चतुपाद सर्वाश सर्वांश कामृक् निक्यल दुस्संगो वेदवाक्यध्वन सदा अंद्रे ई ಜ್ಞಾನ ಕೈಲಾಸವೆಂಬ ಕಾರೇಶ್ವರನ ನಗರ ಇದೆಯಲ್ಲ ಅದರ ಕೊನೆಯಲ್ಲಿ ಕಾಲಚಕ್ರವಿದೆ ಅದರ ಮುಂದೆ ಕಾಲಾತೀತವೆನ್ನುವಂತಹ ಲೋಕವಿದೆ ಆ ಲೋಕದಲ್ಲಿ ಶಿವನಿಂದ ನಿಯಮಿಸಲ್ಪಟ್ಟಂತ ಶಿವ ಸ್ವರೂಪನಾದಂತಹ ಚಕ್ರೇಶ್ವರನು ಚಕ್ರೇಶ್ವರನೆಂಬಂತಹ ಕಾಲನು ಕಾಲಚಕ್ರೇಶ್ವರ ಮಾಹಿಷ ಮಹಿಷರೂಪನಾದಂತಹ ಈಶ್ವರನ ಧರ್ಮವನ್ನು ಅನುಸರಿಸಿ ಎಲ್ಲರನ್ನೂ ಸಹ ಕಾಲನೊಡನೆ ಸೇರಿಸ್ತಾನೆ ಅಂದರೆ ಸಂಹಾರವನ್ನು ಮಾಡ್ತಾನೆ ಮಹಿಷರೂಪವಾದಂತಹ ಈಶ್ವರನಿಗೆ ಅಸತ್ಯ ಅಶುಚಿ ಹಿಂಸೆ ನಿರ್ಗ್ರಣಾ ಅಂದರೆ ಕೊರತೆ ಇವು ನಾಲ್ಕು ಪಾದಗಳು ಅಸತ್ಯ ಅಶುಚಿ ಹಿಂಸೆ ನಿರ್ಘೃಹಣ ಅಥವಾ ಕೊರತೆ ಇವು ನಾಲ್ಕು ಪಾದಗಳು ಇವನು ಸರ್ವವಿಧವಾಗಿ ಬೇಕು ಬೇಕಾದಂಥ ರೂಪಗಳನ್ನು ಧರಿಸ್ತಾನೆ ನಾಸ್ತಿಕತೆಯ ಅತಿಶಯ ಉಳ್ಳವನು ಕೆಟ್ಟ ಸಹವಾಸ ಹೀಗೆ ಸದಾ ವೇದ ಬಾಹ್ಯವಾದಂತಹ ಶಬ್ದ ಕೋಪ ಇವುಗಳನ್ನು ಕೂಡಿರತಕ್ಕಂಥವನು ಕರಿಯ ಬಣ್ಣದವನು ದೊಡ್ಡ ಮಹಿಷದ ವೇಷವುಳ್ಳವನು ಹೀಗಿರತಕ್ಕಂಥ ಮಹೇಶ್ವರ ಕಾಲಾತೀತ ಲೋಕದಲ್ಲಿದ್ದಾನೆ ಅವನೇ ಸಕಲವನ್ನು ನಾಶ ಮಾಡತಕ್ಕಂಥವನು ತಮೋ ಪ್ರಧಾನವಾದಂತಹ ಪರಬ್ರಹ್ಮನ ಸ್ವರೂಪ ಅಂಥೇಳಿ ಕ್ರೋಧ ಸಂಘ ಕೃಷ್ಣವರ್ಣೋ ಮಹಾ ಮಹಿಷ ವೇಷವಾನ್ ಮಹೇಶ್ವರ ಪ್ರೋಕ್ತಃ ತಿರೋಧಾಸ್ತಾವ ದೇವ ಹಿ ಅವನೇ ಲಯವನ್ನು ಮಾಡತಕ್ಕಂಥವನು ಅಲ್ಲಿವರೆಗೆ ಹಾಗೆ ಆಯಿತು ಇನ್ನು ಮುಂದಿನದನ್ನು ನಾವು ಮುಂದೆ ನೋಡೋಣ ಹರೇ ರಾಮ ಶಿವಾರ್ಪಣಸ್ತು ಓಂ ತತ್ಸ